ಸ್ಥಾಪಕ ಚರ್ಮಸರ್ಮಸ್ವರೂಪಿಣೆ ಅವರ ವರಿಷ್ಠಾ ರಾಮಕೃಷ್ಣ ತೇ ನಮಃ ಹೇಳ್ಕೊಡ್ತೇನೆ ದಯವಿಟ್ಟು ಅನುಸರಿಸಿ ಅಜಂ ಅಜರಂ ಅನನ್ न्यानरूपं महांतं।, न्यानरूपं महांतं शिवं ಮಹಾಂತ ಶಿವಿಂ ಭೂತದೇಹದಿಹೀನ ಸಕಲಕರಣಹೀನ ತಂ ಹರಿಯಂ ವಂದ ಇಂದು ನಮ್ಮ ಪೂಜ್ಯಸ್ವಾಮಿ ಮುಕ್ತಿ ಮಹಾರಾಜ್ ಇಲ್ಲಿ ಸ್ಥಳದಲ್ಲಿ ಇಲ್ಲ ಆದ್ದರಿಂದ ನಮ್ಮ ಗುರುವಾರದ ವಿಷಯ ಉಪನ್ಯಾಸದ ವಿಷಯ ಗರುಡ ಪುರಾಣ ಒಂದು ಸಂಕ್ಷಿಪ್ತ ಪರಿಚಯ ಇದನ್ನೇ ಮುಂದುವರಿಸೋಣ ಅಂತ ಅನ್ನಿಸ್ತು ಅದರಿಂದ ಅದನ್ನೇ ಇಂದು ನೋಡೋಣ ನಾವು ಹಿಂದಿನ ಮೂರು ಉಪನ್ಯಾಸಗಳಲ್ಲಿ ಪುರಾಣದ लक्षण निर्दिष्ट पुराण प्रतियो अध्ययपड़ह विषय दूची इंडेक्से इंद अने विषय ಕೆಲವೊಂದು ನಮ್ಮ ಅಧ್ಯಾತ್ಮ ಜೀವನಕ್ಕೆ ಉಪಯೋಗವಾಗ್ತಕ್ಕಂತಹ ಮತ್ತು ನಮ್ಮ ಕುತೂಹಲವನ್ನು ತಣಿಸ್ತಕ್ಕಂತಹ ಕೆಲವು ವಿಚಾರಗಳನ್ನ ನಿಮ್ಮ ಮುಂದೆ ಇಡಬೇಕು ಅಂತ ಬಯಸ್ತಾ ಇದ್ದೀನಿ ಮೊದಲನೇದಾಗಿ ನಲವತ್ತ ನಾಲ್ಕನೆಯ ಅಧ್ಯಾಯದಲ್ಲಿ ಬ್ರಹ್ಮಧ್ಯಾನ ಅದರ ಬಗ್ಗೆ ಒಂದಿಷ್ಟು ವಿಚಾರ ಬರ್ತದೆ ಯಾವ ರೀತಿಯಲ್ಲಿ ನಾವು ಬ್ರಹ್ಮಧ್ಯಾನವನ್ನು ಮಾಡಬೇಕು ಅಂತ ಅದನ್ನಿಲ್ಲಿ ಇವತ್ತು ನೋಡೋಣ ಹರಿರುವಾಚ ಭಗವಂತ ರುದ್ರನಿಗೆ ಉಪದೇಶ ಮಾಡ್ತಾ ಹಿಂದಿನ ಅಧ್ಯಾಯದಲ್ಲಿ ಪವಿತ್ರಾರೋಪಣೆಯ ವಿಷಯ ಬಂತು ಅಂದರೆ ಯಾವ ಯಾವ ಧಾರ್ಮಿಕ ಕಾರ್ಯಗಳಲ್ಲಿ ನಾವು ಕುಶ ಪವಿತ್ರವನ್ನು ಬಳಸಬೇಕು ಎಂಬುದಾಗಿ ಅದರ ಮಹಾತ್ಮೆ ಏನು ಅಂತ ಅದು ಹೇಳಿದ ನಂತರ ಈಗ ಹರಿ ध्यान यीति अचार प्रश्ने कगवंता उतर को पूजय पविताद्य ब्रह्मध्या हरीर्भवे ब्रह्मध्यानमें प्रवक्ष्या मया यंत्र प्रमर्दक पूजय पूजिसी पविताद्य पवित्रवे पवित्र धारण मुंत ब्रह्मध्यात् ब्रह्म चिंतम ब्रह्मन मेले मेडिटेशन यी हरी भवे आत परमा स्वरूपवे आता नमें ಯಭಾವಂ ತದ್ಭವತಿ ಏನೇನನ್ನ ಕುರಿತು ನಾವು ಚಿಂತನೆ ಮಾಡ್ತಾ ಬರ್ತೇವೆಯೋ ನಮ್ಮ ಮನಸ್ಸು ನಮ್ಮ ಶರೀರವನ್ನು ಆಯಾ ರೀತಿಯಲ್ಲಿ ರಚಿಸ್ತಾ ಹೋಗ್ತದೆ ಇದ್ರ ಸೈನ್ಸೇ ಆ ರೀತಿ ನಾವು ಕೇಳಿಲ್ವೇ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ಅಂತ ಹಾಗೆ ಇದೊಂದು ರೀತಿಯಲ್ಲಿ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 ಯಾವ ರೀತಿಯಲ್ಲಿ ಬ್ರಹ್ಮಧ್ಯಾನ ಪ್ರವಕ್ಷ್ಯಾಮಿ ಮಾಯಾ ಯಂತ್ರ ಪ್ರಮರ್ಧಕಂ ಈ ಜಗತ್ತು ಈ ಸಂಸಾರ ಅಂತಕ್ಕಂಥದ್ದು ನಾನು ಅವಾಗವಾಗ ಹೇಳ್ತಾ ಇರ್ತೇನೆ ಜಗತ್ತೊಂದಾದರೆ ಸಂಸಾರ ಒಂದು ಅಂತ ಏನು ಹಂಗಂದ್ರೆ ಭಗವಂತ ಪೃಥ್ವಿಯನ್ನು ಗಾಳಿಯನ್ನ ಅಗ್ನಿಯನ್ನ ನೀರನ್ನು ಜಲಚರಗಳನ್ನು ಗಿಡವೃಕ್ಷಗಳನ್ನು ಮನುಷ್ಯರನ್ನೇನೋ ಸೃಷ್ಟಿ ಮಾಡ್ದ ತನ್ನ ಅನಿರ್ವಚನೀಯವಾಗಿರ್ತಕ್ಕಂಥ ಒಂದು ಶಕ್ತಿ ಅದು ಪವರ್ ಇನ್ಸ್ಕ್ರೂಟಿಬಲ್ ಪವರ್ ಮಾಯ ಅದಕ್ಕೆ ನೋಡಿ ಒಂದೇ ಮಣ್ಣು ಏನು ಕಲರ್ ಕಲರ್ ಆ ಒಂದು ಮಣ್ಣನ್ನು ತನಗೆ ಕಾರಣವಾಗಿ ಇಟ್ಕೊಂಡು ಮೆಟೀರಿಯಲ್ ಕಾಸ್ ಆಗಿ ಇಟ್ಕೊಂಡು ಆ ಒಂದು ಮರ ಎಷ್ಟು ಚಿತ್ರ ವಿಚಿತ್ರವಾಗಿ ಬೆಳೆದಿದೆ ಆ ಒಂದು ತೊಗಟೆಯೇ ಒಂದು ಬಣ್ಣ ಅದರ ಎಲೆಯೇ ಒಂದು ಬಣ್ಣ ಅದರ ಹೂವು ಒಂದು ಬಣ್ಣ ಅದರ ಕಾಯಿ ಅದರ ಹಣ್ಣೆ ಒಂದು ಬಣ್ಣ ಹಾಗೆ ಋತುಗಳು ಬದಲಾವಣೆ ಆದರೆ ಬಣ್ಣ ಬಣ್ಣ ಆದರೆ ಆ ಮಣ್ಣು ಮಾತ್ರ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 ಇದರಿಂದ ತಪ್ಪಿಸ್ಕೊಳ್ಳೋದಂದರೆ ಅಷ್ಟು ಸುಲಭದ ಕೆಲಸ ಅಲ್ಲ ನನ್ನದು ನಾನು ಅನ್ನೋದು ಎಲ್ಲ ಕಡೆ ಇಣುಕ್ತಾ ಇರುತ್ತೆ ಅದೇ ನಮ್ಮ ಜೀವನದಲ್ಲಿ ನಾವು ಯಾವ ರೀತಿಯಲ್ಲಿ ಅದರಿಂದ ಒಂದು ರೀತಿಯಲ್ಲಿ ಹುಮ್ಮಸ್ಸು ಮಜಾ ಬರುತ್ತೋ ಅದೇ ರೀತಿಯಲ್ಲಿ ಶೋಕಕ್ಕೂ ಕಾರಣ ಆಗುತ್ತೆ ಒದೆನೂ ಬೀಳ್ತಾ ಇರ್ತದೆ ಈ ಶೋಕಕ್ಕೆ ನಾವು ಕಾರಣವನ್ನು ಹುಡುಕ್ತಾ ಹುಡುಕ್ತಾ ಹುಡುಕ್ತಾ ಹೋದರೆ ನಮಗೆ ಆ ಎಳೆ ಎಳೆಯಾಗಿ ಬಿಡಿಸಿದಾಗ ಎಳೆಯ ತುದಿ ಎಲ್ಲ ಬಂದು ನಿಲ್ಲುತ್ತೆ ಅಂದರೆ ಈ ಮೋಹದಲ್ಲಿ ನಾನು ನನ್ನದು ಅನ್ನುವಂತಹ ಒಂದು ರೀತಿಯ ಭಾವನೆ ಈ ಭಾವನೆಯಿಂದ ಮುಕ್ತರಾಗಬೇಕು ಮನುಷ್ಯರು ಈ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 ಹೂವು ನೋಡ್ತೇವೆ ತಕ್ಷಣ ಅದನ್ನು ಎಂಜಾಯ್ ಮಾಡೋದು ಬಿಟ್ಟು ನನಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತೇವೆ ಅದನ್ನೇ ಒಬ್ಬ ಪಾಶ್ಚಾತ್ಯ ದೇಶದ ಒಬ್ಬ ಚಿಂತಕ ಆ್ಯರಿಕ್ ಫ್ರಾಮ್ ಆತ ಟು ಹ್ಯಾವ್ ಆರ್ ಟು ಬಿ ಅನ್ನುವಂತಹ ಒಂದು ಗ್ರಂಥದಲ್ಲಿ ತುಂಬ ಸುಂದರವಾಗಿ ಆ ಇಡೀ ಗ್ರಂಥವೇ ಆ ರೀತಿ ಟು ಹ್ಯಾವ್ ಆರ್ ಟು ಬಿ ನಮ್ಮ ಈ ಬುದ್ಧಿ ಅಂತಕ್ಕಂಥದ್ದು ಹೇಗಿದ್ರೆ ನಾವು ನೆಮ್ಮದಿಯಿಂದ ಇರ್ತೇವೆ ಆ ನಿಜವಾದ ಆನಂದವನ್ನು ಹೀರ್ತೇವೆ ಅಂದರೆ ಟು ಬಿ ಇರುವಿಕೆ ಆ ಅಸ್ತಿತ್ವದಲ್ಲಿ ನಮ್ಮ ಬುದ್ಧಿಯನ್ನು ಇಟ್ಟುಕೊಳ್ಬೇಕು ಎಕ್ಸಿಸ್ಟೆನ್ಸ್ ಸುಮ್ಮನೆ ಎಂಜಾಯ್ ಮಾಡ್ತಾ ಹೋಗಬೇಕು ಆ ಭಗವಂತ ತರಾವಾರಿಯಾಗಿರ್ತಕ್ಕಂತಹ ಸೃಷ್ಟಿ ಮಾಡಿರೋದನ್ನು ಸುಮ್ಮನೆ ಆಸ್ವಾದಿಸ್ತಾ ಹೋಗಬೇಕು ಅಹ್ ಏನಿದು ವಾ ಅಂತ ಅದರಲ್ಲಿ ಕತೆ ಹೇಳ್ತಾನೆ ಒಬ್ಬ ಬೌದ್ಧ ಬಿಕ್ಕುವಿನ ಕತೆ ಬೌದ್ಧ ಬಿಕ್ಕು ಒಂದು ಕಡೆಯಲ್ಲಿ ಹೋಗ್ತಾ ಇದ್ದಾನೆ ದೂರದಿಂದ ಯಾವುದೋ ಕೊಳದಲ್ಲಿರತಕ್ಕಂತಹ ಸುಂದರವಾಗಿರ್ತಕ್ಕಂತಹ ಒಂದು ಕಮಲದ ಸುವಾಸನೆ ಮೂಗಿಗೆ ಬಂದು ಬೀಳ್ತದೆ ಅಹ್ ತಕ್ಷಣ ಎಲ್ಲಿಂದಲೋ ಒಂದು ಅಶರೀರವಾಣಿ ಹೇ ಕಳ್ಳ ಅಂತ ನೋಡಿ ಎಲ್ಲಿಂದ ಎಲ್ಲಿಗೆ ಲಿಂಕು ನಮ್ಮ ಇಡಿ ಸಂಪ್ರದಾಯ ಹಿಂದೂ ಸಂಪ್ರದಾಯ ನಾವು ಅಧ್ಯಯನ ಮಾಡಿದಾಗ ಗೊತ್ತಾಗ್ತದೆ ಇಲ್ಲದೆ ಹೋದರೆ ಗೊತ್ತಾಗಲ್ಲ ನಮಗೆ ಗೊತ್ತಾಗಲ್ಲ ಅದು ಅದರಲ್ಲಿ ನಾವು ಏನು ಪ್ರಕೃತಿಯಿಂದ ತೆಗೆದುಕೊಂಡ್ರೂ ಕೂಡ ತೆಗೆದುಕೊಳ್ಳೋಕ್ಕಿಂತ ಮುಂಚೆ ಪರ್ಮಿಷನ್ ಕೇಳಬೇಕು ಆ ಪ್ರಕೃತಿ ಮಾತೇದು ದಯವಿಟ್ಟು ನಾನು ನಿನ್ನ ಈ ಸಂಪತ್ತಿಯನ್ನು ಉಪಯೋಗಿಸ್ಕೊಡ್ತಾ ಇದ್ದೇನೆ ನನ್ನ ಅಭ್ಯುದಯಕ್ಕೆ ನನ್ನ ನಿಶ್ಶ್ರೇಯಸಕ್ಕೆ ಆದ್ದರಿಂದ ದಯವಿಟ್ಟು ನನಗೆ ಅನುಗ್ರಹ ಮಾಡು ಅಂತ ಕೇಳಿಕೊಂಡು ನಾನು ಅದರಿಂದ ಏನು ಪಡ್ಕೊಳ್ತೇನೆಯೋ ಅದಕ್ಕೆ ಬದಲಾಗಿ ಏನನ್ನೋ ನಾನು ಕೊಡಬೇಕದಕ್ಕೆ ಸಣ್ಣ ಉದಾಹರಣೆ ಹೇಳ್ತೇನೆ ನಿಮಗೆ ಯಜ್ಞಗಳಲ್ಲಿ ಯೂಪವನ್ನು ನಾವು ಮಾಡ್ತೇವೆ ಯೂಪ ಅಂದರೆ ಅದೊಂದು ಗೂಟ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 ಅದನ್ನು ಆಚರಿಸ್ತಾ ಹೋಗಬೇಕು ನಿಜವಾಗಿಯೂ ಜೀವನ ಅಂದರೆ ಏನು ಅವೇರ್ನೆಸ್ ಅಲ್ವೇ ಅವೇರ್ನೆಸ್ ಇಲ್ಲದೆ ಹೋದರೆ ಅದಕ್ಕೆ ಜೀವನ ಅಂತಾರ್ಯೆ ಅದೊಂದು ಮರಣ ಡೆತ್ ಆದ್ರಿಂದ ಈ ಧ್ಯಾನ ಮಾಡುವಾಗಲೂ ಕೂಡ ನಾವು ಸುಮ್ಮನೆ ದೇವರ ಮುಂದೆ ಆ ಒಂದು ಮೂರ್ತಿಯ ಮುಂದೆ ಸುಮ್ಮನೆ ಕೂತ್ಕೊಂಡು ಬಿಟ್ರೆ ಧ್ಯಾನ ಆಗಲ್ಲ ಅದರಲ್ಲಿ ಫುಲ್ ಅವೇರ್ನೆಸ್ ಟೋಟಲ್ ಇನ್ವಾಲ್ವ್ಮೆಂಟ್ ಇರಬೇಕಾಗುತ್ತದೆ ಇಲ್ಲದೆ ಹೋದರೆ ಆ ಧ್ಯಾನದಿಂದ ಬರ್ತಕ್ಕಂತ ಯಾವ ಫಲ ಉಂಟೋ ಆ ಫಲ ನಮ್ಮ ಜೀವನದಲ್ಲಿ ಕಾಣೋದಿಲ್ಲ ಅದಕ್ಕೆ ಹೇಳ್ತಾರೆ ಸ್ವಾಮಿ ಇವ್ರ ಆಶ್ರಮಕ್ಕೆ ಹೋಗ್ತಾರೆ ಹತ್ತು ವರ್ಷ ಹದಿನೈದು ವರ್ಷ ಅವರಲ್ಲಿ ಏನು ಚೇಂಜೇ ಕಂಡಿಲ್ವಲ್ಲ ಅಂತ ಸ್ವಾಮಿ ಇವ್ರ ದೀಕ್ಷೆ ತೊಗೊಂಡು ಇಪ್ಪತ್ತು ವರ್ಷ ಆಯಿತು ಅದು ಜಪ ಮಾಡಿದ್ದು ಮಾಡಿದ್ದೆ ಧ್ಯಾನ ಮಾಡಿದ್ದೂ ಮಾಡಿದ್ದೆ ನಾನು ಯಾವಾಗ ಕೇಳಿದ ಕೇಳಿದ್ರೂ ಕೂಡ ದಿಸ್ ಇಸ್ ಮೈ ಮೆಡಿಟೇಷನ್ ಟೈಮ್ ಅಂತ ಓಡ್ತಾ ಇರ್ತಾರೆ ಆದರೂ ಕೂಡ ಇಪ್ಪತ್ತು ವರ್ಷ ಆದ ಮೇಲೂ ಕೂಡ ನಾನು ಅವ್ರನ್ನ ಮಾತಾಡಿಸಿದ್ರೆ ಅಂತ ಕೋಪಗಳು ಮುಂಗೋಪ ಏನಿದು ಏನು ಆಯಿತು ಕೊನೆಗೆ ಅಂದರೆ ಯಾವ ಭಾವದಲ್ಲಿ ಯಾವ ರೀತಿಯಲ್ಲಿ ಮಾಡಿದೆ ನಾನು ನಾನು ಅದನ್ನು ನಿದ್ರೆಯಲ್ಲೇ ಮಾಡಿದೆ ಪ್ರತಿಯೊಂದು ನಿದ್ರೆಯಲ್ಲೇ ಮಾಡ್ತೇವೆ ನಾವು ನಿದ್ದೆಯೂ ನಿದ್ರೆಯಲ್ಲೇ ಮಾಡ್ತೇವೆ ಎಚ್ಚರವನ್ನು ನಿದ್ರೆಯಲ್ಲೇ ಮಾಡ್ತೇವೆ ಊಟವನ್ನು ನಿದ್ರೆಯಲ್ಲೇ ಮಾಡ್ತೇವೆ ಎಚ್ಚರದಲ್ಲಿ ಏನು ಮಾಡ್ತೇವೆ ಆದರೆ ಧ್ಯಾನದಲ್ಲಿ ಮೊಟ್ಟ ನಮಗೆ ಬೇಕಾಗಿರೋದು ಎಚ್ಚರ ಅದನ್ನು ನಾವು ಅರ್ಥಕೊಂಡ್ರೆ ಇನ್ನು ಮುಂದೆ ಹೇಳೋದೆಲ್ಲ ನಮಗೆ ಸರಿಯಾಗಿ ಮನವರಿಕೆ ಆಗ್ತಾ ಹೋಗುತ್ತೆ ಆಗ ಮಾತ್ರ ನಾವು ಈ ಮಾಯೆ ಅನ್ನುವಂತಹ ಒಂದು ಯಂತ್ರ ಅದರಲ್ಲಿರ್ತಕ್ಕಂತಹ ರಹಸ್ಯವನ್ನ ಸಾಕ್ಷಿ ಭಾವದಲ್ಲಿ ಅರಿಲಿಕ್ಕಾಗ್ತದೆ ಒಂದು ಸಲ ಅರಿತರೆ ಸಾಕು ಅದೇ ಮುಕ್ತಿ ಇಲ್ಲಿ ಜ್ಞಾನವೇ ಮುಕ್ತಿ ಅರಿಯುವುದೇ ಮುಕ್ತಿ ಅದನ್ನು ಬೇರೆ ಏನು ಮಾಡಬೇಕಾಗಿಲ್ಲ ಅನ್ನುವ ಅರಿವು ನಮಗುಂಟಾಗ್ತದೆ ಯೇದ್ ವಾಂಗ್ ಮನಸ ಪ್ರಾಜ್ಞ ತಂಯಚ್ಚೇತ್ ಜ್ಞಾನ ಮಾತ್ಮನಿ ಜ್ಞಾನಂ ಮಹತಿ ಸಂಯಚ್ಚೇತ್ ಯ ಇಚ್ಛೇತ್ ಜ್ಞಾನ ಮಾತ್ಮನಿ ಇದೊಂದು ಉಪನಿಷತ್ತಿನ ತದ್ರೂಪವಾಗಿರ್ತಕ್ಕಂತಹ ಶ್ಲೋಕವನ್ನ ಈ ಗರುಡ ಪುರಾಣದಲ್ಲಿ ಹೇಳಿದ್ದಾರೆ ಕಠೋಪನಿಷತ್ತಿನ ಒಂದು ಮೂರು ಹದಿಮೂರು ಇಲ್ಲಿ ಇದೇ ಥರ ಒಂದು ಶ್ಲೋಕ ಬರ್ತದ ನೋಡಿ ಮಂತ್ರ ಯಚ್ಚೇದ್ ಮನಸಿ ಪ್ರಾಜ್ಞ ತದಚ್ಚೇತ್ ಜ್ಞಾನ ಆತ್ಮನಿ ಜ್ಞಾನ ಮಾತ್ಮನಿ ಮಹತಿ ನಿಯಚ್ಚೇತ್ ತದ್ ಯೇತ್ ಶಾಂತ ಆತ್ಮನಿ ದಿಸ್ ಅ ಪ್ರೊಸೆಸ್ ಆಫ್ ಮೆಡಿಟೇಷನ್ ಧ್ಯಾನವನ್ನು ಮಾಡತಕ್ಕಂತಹ ಒಂದು ಮೆಥಡ್ ಇದು ನಮ್ಮ ಮನಸ್ಸಂತಕ್ಕಂಥದ್ದು ಹಲವಾರು ಶಾಖೆಗಳಾಗಿ ಹೊರಗಡೆ ಹೀಗೆ ಟೆಂಟಕಲ್ಸ್ ಹೊರಗಡೆ ಹೋಗಿದೆ ಅದನ್ನೆಲ್ಲ ಎಲ್ಲಿಯ tanaka ನಾವು ಒಂದೊಂದೇ ಒಂದೊಂದೇ ಫೋಲ್ಡ್ ಮಾಡಿ ಒಳಗೆ ಅದನ್ನ ಗೀತೆಯಲ್ಲಿ ಸುಂದರವಾಗಿ ಒಂದು ಉಪಮೆ ಕೊಡ್ತಾನೆ ಭಗವಂತ ಕೂರ್ಮೋಂಗ ನೀವ ಹೇಗೆ ಆಮೆಯು ತನ್ನ ಪ್ರತಿಯೊಂದು ಅಂಗಗಳನ್ನೂ ತಲೆಯ ಸಮೇತವಾಗಿ ಚಿಪ್ಪು ಎಳ ಚಿಪ್ಪಿನ ಎಳ್ಕೊಂಡು ಒಂದು ಮುದ್ದೆಯಾಗಿ ಕೂತ್ಕೊಳ್ತದೋ ಹಾಗೆ ನಮ್ಮ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 ಅಲ್ಲಿಯವರೆಗೆ ಈ ಧ್ಯಾನ ಅನ್ನೋದು ಸಿದ್ಧಿಸುವುದಿಲ್ಲ ಅಲ್ಲಿಯವರೆಗೆ ನನ್ನ ಸ್ವರೂಪದಲ್ಲಿ ನಾನು ನೆಲೆ ನಿಂತಂತೆ ಆಗುವುದಿಲ್ಲ ಆದ್ರಿಂದಲೇ ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಕ್ರಮವಾಗಿ ಯಾವ ರೀತಿಯಲ್ಲಿ ಗೆಳ್ಕೊಂಡು ಬರಬೇಕು ಆ ಮನಸ್ಸನ್ನ ಅಂತ ಋಷಿಗಳು ಹೇಳಿದ್ದಾರೆ ಯೇತ ವಾಕ್ ಮನಸ ಮನಸ್ಸಿನಿಂದ ಮಾತನ್ನು ನಿಯಂತ್ರಿಸಬೇಕು ಯಾಕೆ ಮಾತನ್ನೇ ತಗೊಂಡ್ರು ನೋಡಿ ಬಹಳ ಇಂಪಾರ್ಟೆಂಟ್ ಇದು ಒಂದೊಂದು ಮಾತು ಇಂಪಾರ್ಟೆಂಟ್ ಮಾತಿದೆಯಲ್ಲ ಆ ಮಾತು ನಮ್ಮ ಶಕ್ತಿಯನ್ನ ವ್ಯಯ ಮಾಡುವುದು ಎಷ್ಟೋ ಬೇರೆ ಇಂದ್ರಿಯಗಳಿಂದ ಆಗ್ತಕ್ಕಂತಹ ಕೆಲಸದಲ್ಲಿ ಅಷ್ಟು ಶಕ್ತಿ ವ್ಯಯವಾಗುವುದಿಲ್ಲ ಬೇರೆ ಇಂದ್ರಿಯಗಳನ್ನು ನಾವು ಅಷ್ಟು ಹೆಚ್ಚಾಗಿ ಉಪಯೋಗಿಸುವುದೂ ಇಲ್ಲ ಈ ವಾಕ್ ಇಂದ್ರಿಯ ಅನ್ನೋದಿದೆಯಲ್ಲ ಮಾತು ಅದಕ್ಕೆ ಹೇಳ್ತಾರೆ ಯೋಗ ಸಥಮಂ ದ್ವಾರಂ ವಾಂಗ್ ನಿರೋಧ ಯೋಗಾ ಮಾಡಬೇಕಾದ್ರೆ ಮೊಟ್ಟ ಏನು ಮಾಡಬೇಕು ದ ಡೋರ್ ವಿಚ್ ವಿ ಹ್ಯಾವ್ ಟು ಎಂಟರ್ ಯಾವ ಒಂದು ದ್ವಾರದ ಮುಖಾಂತರವಾಗಿ ನಾವು ಎಂಟರ್ ಮಾಡಬೇಕು ಅಂದರೆ ಬಾಯಿ ಮುಚ್ಕೋಬೇಕಂತೆ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 ಮೊದಲು ವಾಕಿಂದ್ರಿಯವನ್ನು ನಿಲ್ಲಿಸಬೇಕು ಅಂತ ವಾಕ್ ಮಾತ್ರ ಹೇಳ್ತಾ ಇಲ್ಲ ವಾಕ್ ಇಂದ್ರಿಯ ಒಂದು ಸ್ಯಾಂಪಲ್ ಆಗಿ ಹೇಳ್ತಾ ಇದ್ದಾನೆ ಅಂದರೆ ಎಲ್ಲ ಇಂದ್ರಿಯಗಳನ್ನು ಮನಸ್ಸಿನ ಮುಖಾಂತರವಾಗಿ ಕಂಟ್ರೋಲ್ ಮಾಡು ಅಂತ ಅರ್ಥ ಎಲ್ಲ ಇಂದ್ರಿಯಗಳಿರತಕ್ಕಂತಹ ಚೈತನ್ಯವನ್ನು ನಾವು ಒಳಗೆ ಹರಿಸಿದಾಗ ಎಲ್ಲಿ ಹೋಗುತ್ತೆ ಅಂದರೆ ಮನಸ್ಸಿನಲ್ಲಿರುತ್ತೆ ಅದು ಮನಸ್ಸಿನಲ್ಲೂ ಕೂಡ ಮಂಡಿಗೆ माता अब अल्ली ओडाड़ता है मनसिन मुखातर वे ऐन बेो अद्ले विचित्र विचिता जगत सृष्टिमता मनसु अंत मन नावे प्राज्ञ तई ये ज्ञानमात्मी अंत मनस्स ना बुद्धिया मुखातर कंट्रोल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 ಕುತ್ಕೊಯಿಲಿ ನಿನ್ನಲ್ಲಿ ನೀನು ಇರುವೆ ಹೇ ಮನಸ್ಸೇ ಹಾ ಒಳಗೆ ಒಳಗೆ ಮುಳುಗು ಒಳಗೆ ಒಳಗೆ ಮುಳುಗು ಯಾಕೆಂದರೆ ಈ ರತ್ನಾಕರನ ರತ್ನ ಸಿಗಬೇಕಾದ್ರೆ ಒಳಗೆ ಡೈವ್ ಹಾಕಬೇಕು ಹೊರ ಹೊರಗೆ ಈಜ್ತಾ ಇದ್ರೆ ನಮ್ಮ ಈ ರತ್ನಾಕರನ ರತ್ನ ಸಿಗುವುದಿಲ್ಲ ಆದ್ರಿಂದಲೇ ಬುದ್ಧಿ ಆ ರೀತಿ ಹೇಳಿದಾಗ मनस्सू अवे अड़ियाल क्जानात्म अगर बुद्धिया मुखातर मनस कंट्रोलो ज्ञान मह महति संयच्चे ज्ञान अथवा बुद्धिया कूड़ा नम विज्ञानात्म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 ನಾನು ಅಲರ್ಟ್ ಆಗಿರಬೇಕು ನಾನು ಕಿತಾಪತಿ ಮಾಡಬಾರದು. ಆದ್ರಿಂದ ಜ್ಞಾನಂ ಮಹತಿ ಸಂಯಚ್ಛೇತ್ ಯೇತ್ ಜ್ಞಾನ ಆತ್ಮನಿ ಯಾರಿಗೆ ಆತ್ಮ ವಿಷಯದಲ್ಲಿ ಜ್ಞಾನ ಬೇಕು ಅಂತಿದೆಯೋ ಎಲ್ಲರಿಗೂ ಅಲ್ಲ ನೆನ್ಪಿಟ್ಕೋಬೇಕು ಆಧ್ಯಾತ್ಮಿಕ ಮಾರ್ಗದಲ್ಲಿ ಮುಂದುವರಿಯಬೇಕು ಎನ್ನುವ ಹಂಬಲ ಇದ್ದವನಿಗೆ ಮಾತ್ರ ಈ ಉಪದೇಶ ಆದ್ರಿಂದಲೇ ಯ ज्ञान आत्मी आत्म विषयद ज्ञान बे ना क्रमुअं हरी है देहेन्नोबुद्धि प्राणाहंकार वर्जितम वर्जितम भूत तमि गुण जन्माशनादिभि यूपल हरिया ध्यान नी साम ना ಮನಸ್ಸು ಯಾವುದೇ ವಿಷಯವನ್ನು ಮನನ ಮಾಡಬೇಕು ಅಂತಿದ್ರೆ ಚಿಂತನ ಮಾಡಬೇಕು ಅಂತಿದ್ದರೆ ಅದ್ರ ಒಳಗೆ ಏನೇನು ಇಟ್ಕೊಂಡಿರುತ್ತೋ ಸ್ಟಾಕು ಆ ಸ್ಟಾಕನ್ನು ಉಪಯೋಗ ಮಾಡಿಕೊಂಡೇ ಅದು ಆಲೋಚನೆ ಮಾಡೋದು ಈ ಜಗತ್ತನ್ನು ನೋಡೋದೇ ಹಾಗೆ ಸುಮ್ಮನೆ ನೋಡಲ್ಲ ಅದು ಸ್ವಾಮಿ ಅವರು ನೋಡ್ರಿ ಸುಬ್ರಾಯರು ಬಂದರು ಅಂದರೆ ನಾನು ನೋಡ್ತೀನಿ ಸುಬ್ಬರಾಯರು ನನಗೆ ಉಪಯೋಗ ಇದ್ದಾರೋ ಇಲ್ವೋ ಅವರು ಯಾವ ಜಾತಿ ಅವ್ರ ಯಾವ ಕಲರು ಅವ್ರ ಯಾವ ಭಾಷೆಯವರು ಅವ್ರ ಯಾವ ದೇಶದವರು ಎಲ್ಲ ಇಲ್ಲಿಂದ ಅಲ್ಲಿ ನೋಡೋದು ಈಗ ನಾನು ಯಾವ ದೇವರನ್ನ ಬ್ರಹ್ಮವನ್ನು ಧ್ಯಾನ ಮಾಡಲಿಕ್ಕಿದ್ದೇನೆಯೋ ಅದನ್ನೂ ಕೂಡ ಇದರಿಂದ ನೋಡಿಬಿಟ್ರೆ ಇನ್ನೇನಾಯಿತು ಅದಕ್ಕೋಸ್ಕರವೇ ಹಾಗೆ ನೋಡಬಾರ್ದು ಸ್ವಲ್ಪ ನೆಗೆಟಿವ್ ಆಗಿ ಹೇಳಬೇಕು ಅಂತ नगेटीव प्रोसेस् हेबिट भगवंतन ध्यान यीति अंत्रिया मनोबुद्धि प्राणाहंकार वर्जितम नान ध्यान केत आह्मे देह इला हादसे ना मूर्ति कल्पने नाला कई सवि कई सामर का ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಮಾಡಿಬಿಡ್ತೀನಿ ಅದಕ್ಕೆ ಯಥಾರ್ಥವಾಗಿರ್ತಕ್ಕಂತಹ ಬ್ರಹ್ಮತತ್ವ ದೇಹ ಇಲ್ಲ ಇಂದ್ರಿಯ ಇಲ್ಲ ಮನಸ್ಸು ಇಲ್ಲವೇ ಇಲ್ಲ ಬುದ್ಧಿ ಅಂತೂ ಇಲ್ಲವೇ ಇಲ್ಲ ಸ್ವಾಮಿ ಖುಷಿಯಾಗೋಯ್ತಲ್ಲ ನಮಗೆಲ್ಲ ಇನ್ಮೇಲೆ ನಾವು ಹೇಳ್ಕೋಬೋದು ಬುದ್ಧಿ ಇಲ್ಲ ನಿನಗೆ ಅಂದ ತಕ್ಷಣ ಪರವಾಗಿಲ್ಲ ನಾನು ಭಗವಂತನೇ ಅಂತ ಹಾಗಲ್ಲ ಆ ಅರ್ಥದಲ್ಲಿ ಹೇಳಿಲ್ಲ ನಿಮಗೆ ಆಲೋಚನೆ ಮಾಡಬೇಕಾದ್ರೆ ಬುದ್ಧಿಯ ಸಹಾಯ ಬೇಕು ಆದರೆ ಅವನಿಗೆ ಬುದ್ಧಿಯ ಸಹಾಯವೂ ಬೇಕಾಗಿಲ್ಲ ಅದು ಸೆಕೆಂಡ್ ಹ್ಯಾಂಡ್ ಅವನಿಗೆ ಪರಮಾತ್ಮನಿಗೆ ಅದನ್ನೇ ಇನ್ನೊಂದು ಭಾಷೆಯಲ್ಲಿ ಹೇಳಿದ್ದು ಗೀತೆಯಲ್ಲಿ ಇಂದ್ರಿಯವಿಲ್ಲದೇ ಇಂದ್ರಿಯ ಗುಣಗಳ ಕೆಲಸವನ್ನು ಮಾಡಬಲ್ಲ मन मनल बुद्धि बुद्धिया केसवल सहाय बे सर्वतंत्र स्वतंत्र परमात्मा अद्धि प्राण अहंकार याद इर्जितम भूत तन्मात्र ಗುಣ ಜನ್ಮ ಅಶನಾದಿ ಬಿಹಿ ಭೂತ ತನ್ ಮಾತ್ರಗಳು ಅವನಲ್ಲಿ ಮಹಾಭೂತಗಳಿಂದಲೂ ನೀವು ಅವನನ್ನು ನೋಡಬೇಕಾಗಿಲ್ಲ ಜನ್ಮ ಗುಣ ಇಲ್ಲ ಅವನಿಗೆ ಯಾವ ಗುಣವೂ ಇಲ್ಲ ಯಾವ ದುರ್ಗುಣಗಳೂ ಇಲ್ಲ ಹಾಗೆ ಜನ್ಮ ಜನ್ಮವೂ ಇಲ್ಲ ಅವನ ಜನ್ಮ ನಮ್ಮ ರೀತಿಯ ಜನ್ಮ ಅಲ್ಲ ಅವನ ಜನ್ಮ ವಿಚಿತ್ರವಾಗಿರ್ತಕ್ಕಂತಹ ಮಾಯಾಮಯವಾಗಿರ್ತಕ್ಕಂತಹ ಜನ್ಮ ಮತ್ತು ಅಶನಾದಿ ಬಿಹಿ ವರ್ಜಿತಂ ಅವನಿಗೆ ಊಟ ಮಾಡೋದು ಇತ್ಯಾದಿ ನಮ್ಮ ರೀತಿಯ ಕ್ರಿಯೆಗಳು ಕೂಡ ನೀವು ಚಿಂತನೆ ಮಾಡಬೇಕಾಗಿಲ್ಲ ಸ್ವಪ್ರಕಾಶಂ ಸರಿ ಹಾಗಿದ್ರೆ ಅವನನ್ನು ಯಾವ ಟಾರ್ಚ್ ಹಾಕ್ಕೊಂಡು ನೋಡಬೇಕೋ ಅಂದರೆ ಅವನು ನೋಡಬೇಕಾದ್ರೆ ಯಾವ ಟಾರ್ಚೂ ಬೇಕಾಗಿಲ್ಲ ಸೂರ್ಯದನ್ನು ನೋಡಬೇಕಾದ್ರೆ ಹೇಗೆ ಯಾವ ಟಾರ್ಚು ಬೇಡುವ ಆದರೆ ಎಲ್ಲದನ್ನೂ ಕೂಡ ಸೂರ್ಯನ ಮೂಲಕವಾಗಿ ನಾವು ನೋಡ್ಬೋದೋ ಹಾಗೆ ಆತ ಸ್ವಪ್ರಕಾಶ ತನ್ನಿಂದ ತಾನೇ ಬೆಳಗ್ತಾ ಇದ್ದಾನೆ ಯಾಕೆ ಅಂದರೆ ಆತ ಅಜ್ಞಾನವನ್ನು ಕೂಡ ನೋಡಬಲ್ಲ ನನಗ್ ಗೊತ್ತಿಲ್ಲ ಅಂತ ಹೇಳ್ತೀವಲ್ಲ ನನಗ್ ಗೊತ್ತಿಲ್ಲ ಅಂತ ಹೇಗೆ ಗೊತ್ತಾಯ್ತು ನನಗ್ ಗೊತ್ತಿಲ್ಲ ಅನ್ನುವಂಥ ವಿಚಾರ ಕೂಡ ಗೊತ್ತಾಯ್ತಲ್ಲಪ್ಪಾ ಯಾರಿಂದ ಗೊತ್ತಾಯಿತು ಅದೇ ಪರಮಾತ್ಮ ಯಾಕೆಂದರೆ ಆತ ಸ್ವಪ್ರಕಾಶ ಕತ್ತಲೆಯನ್ನು ಕೂಡ ಬೆಳಗಬಲ್ಲ ಇದು ಕತ್ತಲೆ ಎಂಬುದಾಗಿ ಬೆಳಗಬಲ್ಲ ನಿರಾಕಾರಂ ಆಕಾರ ಇಲ್ಲದೇ ಇರತಕ್ಕಂತಹ ಸದಾನಂದಂ ಅನಾದಿ ಯಾವಾಗಲೂ ಆನಂದ ಮೂರ್ತಿ ದುಃಖ ಲವಲೇಶವಿಲ್ಲದಂತಹ ಅನಾದಿ ಆದಿಯೇ ಇಲ್ಲದವನು ಯತ್ ನಿತ್ಯಂ ನಿತ್ಯನು ಶುದ್ಧ ಶುದ್ಧನು ಯಾವುದೇ ಪಾಪದ ಸಂಪರ್ಕವಿಲ್ಲದ ಬುದ್ಧಂ ಜ್ಞಾನಮಯನು ಜ್ಞಾನನೇ ಜ್ಞಾನ ಸ್ವರೂಪನು ರಿದ್ಧ ಸಂಪನ್ಮೂಲನು ಆತ ಶ್ರೀ ಯುಕ್ತವಾಗಿರ್ತಕ್ಕಂಥವನು ಸತ್ಯಂ ಆನಂದಂ ಅದ್ವಯಂ ಏಕಮಯ ತತ್ವವಾಗಿರ್ತಕ್ಕಂತಹ ಸತ್ಯಂ ಜ್ಞಾನಂ ಅಧ್ವಯಂ ಆತ ಆನಂದಂ ತುರೀಯಂ ಅಕ್ಷರಂ ಬ್ರಹ್ಮ ಅಹಮಸ್ಮಿ ಪರಂಪದ್ ನೋಡಿ ಇಲ್ಲಿ ಯಾವ ರೀತಿ ಅಲ್ಲಿ ಹೇಳಿದ್ದಾರೆ ನಮ್ಮ ಈ ಗರುಡ ಪುರಾಣದಲ್ಲಿ ಯಾವುದೇ ರೀತಿಯ ಮಡಿವಂತಿಕೆ ಇಲ್ಲ ಎಲ್ಲ ರೀತಿಯ ಒಂದು ಉಪಾಸನೆಯನ್ನು ಕೂಡ ಕೂಲಂಕಷವಾಗಿ ವಿಸ್ತಾರವಾಗಿ ವರ್ಣಿಸಿದ್ದಾರೆ इली विष्ण ध्यन बु श ध्यान बनु द्वैत ध्यान बंतु अद्वैत ध्यान कूड़ा बंत तुरी आत तुरी तुरी अंतर हिंदे मुदे स्वल्प तक तुरी अरे नालाकूंतर्थ नाकनों स्वप्न जगृत् सूषुपति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 ಅನ್ನುವಂತಹ ಯಾವ ನಾನು ಬ್ರಹ್ಮ ಅನ್ನುವ ಒಂದು ಭಾವನೆಯಲ್ಲಿ ಅವಸ್ಥಿತಿ ಆ ಮನಸ್ಸು ಅಲ್ಲಿ ಕರಗಿಹೋದಾಗ ಆ ಅವಸ್ಥೆಗೆ ಏನು ಹೆಸರು ಸಮಾಧಿ ಅಂತ ಹೆಸರು ಸಮಾಧಿ ಅಂದರೆ ಅರ್ಥ ಏನು ಅಂದರೆ ಆದಿ ಅಂತ ಹೇಳಿದರೆ ಮನೋವ್ಯಥೆ ವ್ಯಾಧಿ ಅಂದರೆ ಶರೀರದ ವ್ಯಥೆ ಆ ಶರೀರದಲ್ಲಿರ್ತಕ್ಕಂತಹ कफ पित वात हेच कड़म व्याधि क्रियेट आदि अरे नम अने संस्कार मनस्सू बहुत चंचल मनस्सुद मनोव्य व्यसन बे मन समाधिया मन मनोव्यू कशली मनस्सू निर्मन निर्मल मनस्स हिगा अदुस आत्मा रथि विधि शरीर रथमेव तो इंद्रिया हयानाहुुरी विषया तेजु गोचरा आत्मेंनोयुक्त भोक्ताहुर्मनीषिण यु विज्ञानवाक्यन युक्न मनसा सदा सतु सो तत्पाती स ही भूय न जायते कटोपनिषत्ति वर्णन ये ನಮ್ಮ ಕಣ್ಣು ಮುಂದೆ ಇಡ್ತಾ ಇದ್ದಾರೆ ಭಗವಂತ ಆತ್ಮನನ್ನು ರಥಿನಂವಿದ್ದೀ ಆ ಒಳಗಡೆ ಇರ್ತಕ್ಕಂತಹ ಯಾವ ಜೀವಾತ್ಮ ಇದೆಯೋ ಅಂತ ಭಾವನೆ ಬುದ್ಧಿ ಮನಸು ಇದರಲ್ಲಿ ನಾನು ಎಂಬಂತಕ್ಕಂತಹ ಭಾವನೆ ನಾನು ಬೇರೆ ಬೇರೆ ರೀತಿಯಲ್ಲಿ ನಾನು ಇಂಥವನು ಅಂಥವನು ಅಂತಕ್ಕಂತಹ ಭಾವನೆ ಆ ಒಂದು ಜೀವಾತ್ಮವೇ ರಥಿ ರಥದಲ್ಲಿ ಕುಳಿತುಕೊಂಡು ಮುಂದೆ ಸಾಕ್ತಕ್ಕಂತಹವನು ಅಂಥವನನ್ನು ಕೊಂಡೊಯ್ಯತಕ್ಕಂತಹ ರಥ ಯಾವುದು ಅಂದರೆ ಶರೀರಂ ರಥಂ ಈ ಶರೀರ ಅನ್ನೋದು ರಥ ನೋಡಿದ್ರ ಆದ್ದರಿಂದ ಇದನ್ನು ನಾವು ಚೆನ್ನಾಗಿ ತಿಳ್ಕೊಂಡಿರಬೇಕು ಈ ಶರೀರವನ್ನು ನಾವು ದುರುಪಯೋಗ ಪಡಿಸ್ಕೊಳ್ಬಾರ್ದು ಮಿಸ್ಯೂಸ್ ಮಾಡಿಕೊಳ್ಬಾರ್ದು ಅಥವಾ ಅಬ್ಯೂಸ್ ಮಾಡಬಾರ್ದು ಶರೀರವನ್ನು ಯಾಕೆ ನಾವು ಒಂದು ಕಾರ್ ಇದ್ದರೆ ಕಾರನ್ನು ಆಕ್ಸಿಡೆಂಟ್ ಮಾಡಿಬಿಟ್ರೆ ಅಥವಾ ಕಾರನ್ನು ಮೇಂಟೈನೇ ಮಾಡ್ತಾ ಇಲ್ಲ ಅಂದರೆ ಅದಕ್ಕೆ ಫ್ಯೂಲ್ಲೇ ಹಾಕದೇ ಹೋದರೆ ಕಾರು ನಮ್ಗೆ ಯಾವ ಡೆಸ್ಟಿನಿ ಬೇಕೋ ಆ ಡೆಸ್ಟಿನಿ ಕರ್ಕೊಂಡು ಹೋಗುತ್ತಾ ಖಂಡಿತ ಇಲ್ಲ ಆದ್ದರಿಂದ ಈ ಶರೀರವನ್ನು ನಾವು ಯಾವ ರೀತಿಯಲ್ಲಿ ನೋಡಿಕೊಳ್ಳಬೇಕು ಅಂದರೆ ಆ ಪದಕ್ಕೆ ಇರತಕ್ಕಂತಹ ರಥವೇ ಆ ಶರೀರ ಆದ್ದರಿಂದ ಅದಕ್ಕೆ ಸಮಯಕ್ಕೆ ಸರಿಯಾಗಿ ಫ್ಯೂಯಲ್ಲು ಅದು ಕೊಡ್ತೇವೆ ಪರವಾಗಿಲ್ಲ ಆದರೆ ಅಬ್ಯೂಸು ಮಾಡ್ತೇವೆ ಅದು ಆ ಶರೀರವನ್ನು ಹಾಂ ಎಕ್ಸ್ಟ್ರಾ ಮೈಲೇಜ್ ಓಡಿಸ್ತೇವೆ ರೀಟ್ರೆಡ್ಡಿಂಗ್ ಮಾಡೋದಿಲ್ಲ ಸರಿಯಾದ ಆಯಿಲಿಂಗ್ ಮಾಡೋದಿಲ್ಲ ಇದರಿಂದ ಏನಾಗುತ್ತೆ ರಾಶ್ ಡ್ರೈವಿಂಗ್ ಮಾಡ್ತೇವೆ ಹಾಗೆ ಇದನ್ನು ಮಾಡಿದ್ರೆ ಆಗೋದಿಲ್ಲ ಶರೀರವನ್ನು ಬಹಳ ಹುಷಾರಾಗಿ ನೋಡ್ಕೋಬೇಕು ಈ ಶರೀರವನ್ನು ಯಾಕೆ ಅಂದರೆ ಭೋಗಕ್ಕೋಸ್ಕರ ಅಲ್ಲ ಪಾಯಿಂಟ್ ನಂಬರ್ ಒನ್ ಬಹಳ ಇಂಪಾರ್ಟೆಂಟ್ ಅದು ಈಗೆಲ್ಲ ಹುಡ್ಕೊಂಡಿದೆ ಯೋಗಾಸನ ಹುಡ್ಕೊಂಡಿದೆ ಹಠಯೋಗ ಯಾಕೆ ಅಂದರೆ ಹೆಚ್ಚು ಹೆಚ್ಚು ಭೋಗಿಸಬೇಕು ಯಾಕೆ ಬದುಕಿರಬೇಕು ಜಾಸ್ತಿ ವರ್ಷ ಹೆಚ್ಚು ಭೋಗ ಮಾಡೋದಕ್ಕೆ ಇದು ಅಬ್ಯೂಸ್ ಆಫ್ ಬಾಡಿ ಈ ಧೋರಣೆ ಇದೆಯಲ್ಲ ಇದು ನಮಗೆ ನಾವು ಅಪಮಾನ ಮಾಡಿದಂತೆ ಏನೋ ಅಪಮಾನ ಅವಮಾನ ಮಾಡಿದಂತೆ ಯಾಕೆ ನಮಗೆ ನಮ್ಮ ವರ್ತ್ ಎಷ್ಟಿದೆ ಅಂದರೆ ಅದು ಇಮ್ಮೆಷರಬಲ್ ನಮ್ಮ ವರ್ತು ಅನ್ನೋದು ಇಮ್ಮೆಷರಬಲ್ ಅದಕ್ಕೆ ಯಾವ ಬೆಲೆಯೂ ಕಟ್ಟಲಿಕ್ಕಾಗೋದಿಲ್ಲ ಅಂತಹ ಬೆಲೆಯನ್ನು ಕಟ್ಟಲಿಕ್ಕಾಗದೇ ಇರತಕ್ಕಂಥ ಒಂದು ಸಾಧನವನ್ನು ಯಾವುದೋ ಒಂದು ಕ್ಷುಲ್ಲಕ ಕಾರಣಕ್ಕೆ ಉಪಯೋಗಿಸಿಕೊಂಡ್ರೆ ಅದಕ್ಕೆ ಮರ್ಯಾದೆ ಕೊಟ್ಟಂಗೆ ಆಗತ್ತೇನು ಅವಮರ್ಯಾದೆ ಅಲ್ವೇನು ಆದ್ದರಿಂದ ಆ ಒಂದು ಅದನ್ನು ಮೇಂಟೆನೆನ್ಸ್ ಮಾಡೋದು ಯಾವುದಕ್ಕೆ ಅಂತ ಹೇಳಿದ್ರೆ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡುವಂತಹ ಸಲುವಾಗಿ ಶರೀರ ಸುಸ್ಥಿತಿಯಲ್ಲಿರಬೇಕು ಯಾಕೆ ನಾನು ನಾಲ್ಕು ಗಂಟೆ ಐದು ಗಂಟೆ ಅವಿರತವಾಗಿ ಕುರ್ ಕುಳಿತುಕೊಂಡು ಧ್ಯಾನ ಮಾಡಲಿಕ್ಕೆ ಅನುಕೂಲವಾಗುವಂತೆ ನಾಲ್ಕು ಗಂಟೆ ಐದು ಗಂಟೆ ಟಿ ವಿ ಮುಂದೆ ಕೂತ್ಕೊಳಕ್ಕಲ್ಲ ಅದು ಅದು ನಿಶ್ಚಯ ಮಾಡಬೇಕು ಬುದ್ಧಿಯಲ್ಲಿ ಇಂದ್ರಿಯಾಣ ಹಯಾನಾಹುಹು ಆ ರಥಕ್ಕೆ ಕಟ್ಟಿರ್ತಕ್ಕಂತಹ ಕುದುರೆಗಳು ಯಾವುದು ಅಂದರೆ ಇಂದ್ರಿಯಗಳು ಐದು ಕರ್ಮೇಂದ್ರಿಯಗಳು ಐದು ಜ್ಞಾನೇಂದ್ರಿಯಗಳು ಈ ಕುದುರೆಗಳು ಬಹಳ ಬಹಳ ಪವರ್ಫುಲ್ಲು ಬಹಳ ಬಹಳ ಯೂಸ್ಫುಲ್ಲು ಇದನ್ನು ಕೂಡ ಮಿಸ್ಯೂಸ್ ಮಾಡಬಾರ್ದು ಇದನ್ನು ಕೂಡ ಬಹಳ ಮರ್ಯಾದೆಯಿಂದ ಟ್ರೀಟ್ ಮಾಡಬೇಕು ಈ ಕುದುರೆಗಳಿದೆಯಲ್ಲ ಈ ಕುದುರೆಗಳನ್ನು ಅರ್ಥ ಮಾಡ್ಕೊಳ್ಳೋದು ಕೂಡ ಅದರಲ್ಲಿ ಜಾಣ್ಮೆ ಇದೆ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಸವಾರನನ್ನು ದಾರಿಗೆ ದಾರಿಯಲ್ಲಿ ಕರ್ಕೊಂಡು ಹೋಗಿ ಗುರಿಯನ್ನು ಮೂಡಿಸ್ತದೆ ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಅದನ್ನು ಮಿಸ್ ಹ್ಯಾಂಡಲ್ ಮಾಡಿದ್ವೋ ಮೋರಿ ತಳ್ಳದೆ ಆದ್ರಿಂದ ಒಂದೊಂದು ಇಂದ್ರಿಯಗಳು ಕೂಡ ಬಹಳ ಬಹಳ ಪವರ್ಫುಲ್ ಕಣ್ಣು ಕಿವಿ ಮೂಗು ಚರ್ಮ ನಾಲಿಗೆ ಬಹಳ ಡೇಂಜರಸ್ ಪಾರ್ಟ್ ಅಂದರೆ ನಾಲಿಗೆ ಜಿತೆ ರಸೆ ಜಿತಂ ಸರ್ವಂ ಭಗವಂತ ಹೇಳ್ತಾನೆ ಭಾಗವತದಲ್ಲಿ ರಸನೇಂದ್ರಿಯವನ್ನು ಗೆದ್ದರೆ ಈ ಜಗತ್ತನ್ನು ಗೆದ್ದ ಹಾಗೇ ನೋಡಿದ್ರ ರಸನೇಂದ್ರಿಯ ಇದೆಯಲ್ಲ ಆ ರಸನೇಂದ್ರಿಯ ವಾಗೇಂದ್ರಿಯವೂ ಹೌದು ಅದಕ್ಕೆ ಎರಡೆರಡು ಡ್ಯೂಟಿ ಉಂಟು ಒನ್ ಡ್ಯೂಟಿ ಅಲ್ಲ ಪಾಪ ಡಬಲ್ ಡ್ಯೂಟಿ ಮಾಡ್ತಾ ಇದೆ ಆದ್ರಿಂದ ಅದು ತುಂಬ ಪವರ್ಫುಲ್ ಭಗವಂತ ಚೆನ್ನಾಗಿ ಅದು ಓಡಾಡಲಿ ಅಂತ ಹೇಳಿ ಅದಕ್ಕೆ ಮೂಳೆ ಕೂಡ ಕೊಟ್ಟಿಲ್ಲ ಆದ್ದರಿಂದ ನಾವೇನು ಮಾಡ್ತೇವೆ ಅದನ್ನು ಎರಡೆರಡು ಮೂರು ಮೂರು ನಾಲ್ಕು ನಾಲ್ಕು ಐದೈದು ನಾಲ್ಗೆ ಆಗಿ ಉಪಯೋಗಿಸ್ತೇವೆ ಹೀಗೂ ಮಾತಾಡೋದು ಹಾಗೂ ಮಾತಾಡೋದು ಬೇಕಾಗಿರೋದು ಮಾತಾಡೋದು ಬೇಡದೇ ಇರೋದು ಮಾತಾಡೋದು ಇದರಿಂದಾಗಿ ಸಂಸ್ಕಾರ ಉಳ್ಕೊಳುತ್ತಲ್ಲ ಮನಸ್ನಲ್ಲಿ ಅದು ಬಹಳ ಬಹಳ ಡೇಂಜರಸ್ ನಾಲ್ಗೆನೋ ಮಾತಾಡುತ್ತೆ ಆದರೆ ಕೊನೆಗೆ ಅಪಾಯ ಆಗೋದು ಯಾವುದಕ್ಕೆ ಹಲ್ಲಿಗಂತೆ ಹಾಗಾಗಬಾರ್ದು ಆದ್ದರಿಂದ ಇಂದ್ರಿಯಾಣ ಹಯಾನಾಹು ಇಂದ್ರಿಯಗಳನ್ನು ಕುದುರೆ ಅಂತ ತಿಳ್ಕೊ ಆ ಕುದುರೆಗೆ ಏನು ಮಾಡಬೇಕು ಅಂತ ಹೇಳಿದರೆ ಅವುಗಳು ಅವುಗಳು ಯಾವ ದಾರಿಯಲ್ಲಿ ಓಡ್ತಾ ಇದೆ ವಿಷಯಾಹ ತೇಷು ಗೋಚರಾ ಆ ಇಂದ್ರಿಯಗಳ ದಾರಿಗಳು ಯಾವುದು ಅಂದರೆ ವಿಷಯ ವಸ್ತುಗಳು ರೂಪ ರಸ ಸ್ಪರ್ಶ ಶಬ್ದ ಇವೆಲ್ಲ ಇದರ ಮೇಲೆ ಓಡ್ತಾ ಇದೆ ಹಗಲು ಎರಡು आत्मेन्नोयुक्तो भोक्त इतारो मनीषिण यस्तु विज्ञान वाह्येन युक्तेन मनसा सदा इन आत्मा इंद्रिया मनस्स इंद यंटेट आज जीवी के भोगता भोगस अतको करतार ಮುನೀಷಿಣ ವಿದ್ವಾಂಸರು ಜ್ಞಾನಿಗಳು ವಿಜ್ಞಾನ ವಿಜ್ಞಾನವಾಹ್ಯೇನ ಯುಕ್ತೇನ ಮನಸಾ ಸದಾ ಮನಸು ಇರಬೇಕು ಮನಸ್ಸನ್ನೋದು ಒಂದು ಏನಪ್ಪಾ ಅಂದರೆ ಕಡಿವಾಣ ಇದ್ದ ಹಾಗೆ ಆ ಕಡಿವಾಣ ಲೂಸ್ ಬಿಟ್ಬಿಟ್ರೆ ಕುದುರೆಗಳಿಗೆ ಖುಷಿಯೋ ಖುಷಿ ಎಲ್ಲಂದರೆ ಅಲ್ಲಿ ಓಡ್ತಾ ಇರ್ತವೆ ಆ ದಾರಿ ಮೋರಿ ಎಲ್ಲ ಕಡೆ ಮೇಲ್ಗಡೆ ಎಲ್ಲ ಕಡೆ ಹೋಗ್ತದೆ ಆದ್ದರಿಂದ ಅದನ್ನು ಯಾವಾಗಲೂ ಕೂಡ ಬಿಗಿಯಾಗಿ ಹಿಡ್ಕೋಬೇಕಂತೆ ವಿಜ್ಞಾನ ವಾಹ್ಯನ ಬುದ್ಧಿಯ ಮುಖಾಂತರವಾಗಿ ಬುದ್ಧಿ ಯಾವಾಗಲೂ ಎಚ್ಚರವಾಗಿರಬೇಕು ನಾನೇನು ನೋಡ್ತಾ ಇದ್ದೇನೆ ನಾನು ಏನು ಕೇಳ್ತಾ ಇದ್ದೇನೆ ನಾನೇನು ಆಘ್ರಾಣಿಸ್ತಾ ಇದ್ದೇನೆ ನಾನೇನು ರುಚಿ ನೋಡ್ತಾ ಇದ್ದೇನೆ ನಾನೇನು ಸ್ಪರ್ಶ ಮಾಡ್ತಾ ಇದ್ದೇನೆ ಇದಿಷ್ಟು ಕೂಡ ಆಧ್ಯಾತ್ಮಿಕ ಜೀವನಕ್ಕೆ ಸಹಕಾರಿಯೋ ಅಥವಾ ಮಾರಿಯೋ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 ಯಾರು ಇಷ್ಟು ಜಾಗರೂಕವಾಗಿ ಜೀವನವನ್ನು ನಡೆಸ್ತಾನೋ ಆಧ್ಯಾತ್ಮಿಕ ಜೀವನ ನಡೆಸ್ತಾನೋ ನೋಡಿ ಇಲ್ಲೆಲ್ಲೂ ಕೂಡ ನಿಮಗೆ ಮೆಡಿಟೇಷನ್ ಇಲ್ಲ ಡೈನಮಿಕ್ ಲೈಫ್ ಇದೆ ಮೆಡಿಟೇಷನ್ ಅಂದರೆ ಇದೆ ಎಚ್ಚರಿಕೆಯ ಜೀವನ ಬಹಳ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ನನ್ನ ಗುರಿ ಏನು ಅದಕ್ಕೆ ತಕ್ಕಂತೆ ಜೀವನ ಏನು ಈ ರೀತಿ ಇದ್ದರೆ ಇದು ನೀವು ಬದುಕ್ತಾ ಬದುಕ್ತಾ ಪ್ರತಿಕ್ಷಣವೂ ಮೆಡಿಟೇಷನ್ ಮಾಡಿದ ಹಾಗೆ ನಾವು ತಿಳ್ಕೊಂಡ್ಬಿಟ್ಟಿದೀವಿ ಮೆಡಿಟೇಷನ್ ಮಾಡಿದ್ರೆ ದೇವರ ಮುಂದೆ ಸುಮ್ಮನೆ ಕಣ್ಣು ಮುಚ್ಕೊಂಡು ಹಿಂಗೆ ಕೂತ್ಕೊಂಡು ಫಿಲಂ ಟಾಕೀಸಲ್ಲಿ ಇರೋದು ಇದು ಮೆಡಿಟೇಷನ್ ಅಲ್ಲ ಇದು ಕಣ್ ತೆಗೀರಿ ನಿಮ್ಮ ಕೆಲಸ ನಡೀತಾ ಇರಲಿ ನಿಮ್ಮ ಇಂದ್ರಿಯಗಳು ಓಡಾಡ್ತಾ ಇರಲಿ ಆದರೆ ಅವೆಲ್ಲವೂ ಕೂಡ ಬಹಳ ಬಹಳ ಅಟೆನ್ಷನ್ ಅಲ್ಲಿರಲಿ ಫೋಕಸ್ ಅಲ್ಲಿರಲಿ ನಿಮ್ಮ ನಿಮ್ಮ ಒಂದು ಆ ಅಟೆನ್ಷನ್ನಿಂದ ಯಾವತ್ತೂ ಕೂಡ ಬೇರೆ ಕಡೆ ಹೋಗದೆ ಇರಲಿ ಇದು ಬಹಳ ಕಷ್ಟ ಆ ಮೆಡಿಟೇಷನ್ ಸುಲಭ ಯಾಕೆಂದರೆ ಯಾರು ನೋಡ್ತಾರೆ ಭಗವಂತನೂ ನೋಡಲ್ಲ ಅವನು ವಾಕಿಂಗ್ ಹೋಗ್ತಾನೆ ಈ ಮೆಡಿಟೇಷನ್ ನನಗೆ ಬೇಡಪ್ಪ ಅಂತ ಆದರೆ ಈ ಮೆಡಿಟೇಷನ್ ಇದೆಯಲ್ಲ ಇಟ್ ಈಸ್ ವೆರಿ ಲೈವ್ಲಿ ಆ್ಯಂಡ್ ವೆರಿ ಲವ್ಲಿ ಅದೊಂದು ಆನಂದ ಕೊಡುತ್ತೆ ನೀವು ಯಾರನ್ನು ಮೀಟ್ ಮಾಡಿದ್ರು ಕೂಡ ಅವ್ರಿಗೆ ಆನಂದ ಕೊಡುತ್ತೆ ನಿಮಗೆ ಕ್ಷಣ ಕ್ಷಣದಲ್ಲೂ ಆನಂದ ನೀಡ್ತಾ ಇರುತ್ತೆ अंतवन सही भूयो नजायते मत इोदारीतिया मेडिटेशनताो मत कर्मभूम हुटर्थ विज्ञान सारथिर्य से मन प्रग्रहवार स्वर्धुन पार्नोति तद्विष्णो परम पदम गर प्रोसेस् हेत विज्ञान अरे बुद्धि बुद्धिया यार सारथियो ಮನಸ್ಸೇ ಯಾರಿಗೆ ಕಡಿವಾಣವೋ ಅಂತಹ ಮನುಷ್ಯನೋ ಆ ಸ್ವರ್ಧುನಿ ಸ್ವರ್ಗದಲ್ಲಿ ಇರ್ತಕ್ಕಂತಹ ಗಂಗೆ ನೋಡಿ ಗಂಗೆ ಅಂದರೆ ನಾವು ತಿಳ್ಕೋಬೇಕು ಪುರಾಣ ಓದಿದ್ರೆ ಗೊತ್ತಾಗತ್ತೆ ಗಂಗೆ ಅನ್ನೋಳು ತ್ರಿಪಥಗ ಅವಳಿಗೆ ಈ ಹೆಸರು ಉಂಟು ಯಾರಿಗೀ ಹೆಸರು ಗೊತ್ತಿದೆ ಗೊತ್ತಿಲ್ಲ ಅವಳು ಮೊದಲನೇದಾಗಿ ಅಲ್ಲೂ ಹರಿತಾ ಇದ್ದಾಳೆ ದ್ಯುಲೋಕದಲ್ಲಿ ನಂತರ ಭೂಲೋಕಕ್ಕೂ ಬಂದ್ಲೋ ಭಗೀರಥನ ತಪಸ್ಸಿನಿಂದ ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ ಹಾಗೆ ಪಾತಾಳದಲ್ಲೂ ಕೂಡ ಹರಿತಾ ಇದ್ದಾಳೆ ಅದೇ ರೀತಿಯಾಗಿ ಆದ್ದರಿಂದ ಆಕೆ ಮೂರು ದಾರಿ ಹಿಡಿದವಳು ತ್ರಿಪಥ ಗ ಆದ್ದರಿಂದ ಆ ವಿಷ್ಣುವಿನ ಪರಮ ಪದಕ್ಕೆ ಹೋಗಬೇಕಾದ್ರೆ ಅದನ್ನು ದಾಟಿ ಹೋಗ್ತಾನಂತೆ ದಾಟಿ ಹೋಗ್ತಾನೆ ಆತ ಇಲ್ಲಿ ವಿಷ್ಣುವಿನ ಪರಮ ಪದ ಅಹಿಂಸಾದಿ ಯಮ ಪ್ರೋಕ್ತಃ ಶೌಚಾದಿ ನಿಯಮಸ್ಪ್ರತಃ ಆದರೆ ಈ ಧ್ಯಾನ ಸಿಂಪಲ್ ಅಲ್ಲ ಸ್ವಾಮಿ ಈ ಅಟೆನ್ಷನ್ ಮಾಡೋದು ಸಿಂಪಲ್ ಅಲ್ಲ ಯಾಕೆಂದರೆ ಮನಸ್ಸು ಸುಮ್ಮನೆ ನಿಲ್ಲೋದಿಲ್ಲ ಬುದ್ಧಿ ಸುಮ್ಮನೆ ನಿಲ್ಲೋದಿಲ್ಲ ನಮ್ಮ ಸಂಸ್ಕಾರ ಅದನ್ನ ನಿಲ್ಲೋಂಗೆ ಮಾಡೋಲ್ಲ ಹಾಗಿದ್ರೆ ನಿಲ್ಲೋಂಗ್ ಮಾಡಬೇಕಾದ್ರೆ ಜೀವನ ಚೊಕ್ಕವಾಗಿ ಮಾಡ್ಕೋಬೇಕು ಜೀವನ ಶುದ್ಧವಾಗಿಟ್ಕೋಬೇಕಂತೆ ಅದಕ್ಕೋಸ್ಕರ ಯಮ ಮತ್ತು ನಿಯಮ ಎರಡನ್ನ ಹೇಳಿದ ಪರಮಾತ್ಮ ಯಮ ಅಂದರೆ ಏನು ಅಹಿಂಸಾದಿಯಮ ಪತಂಜಲಿ ಹೇಳಿರ್ತಕ್ಕಂತಹ ಅಹಿಂಸಾ ಅಸ್ಥೇಯ ಸತ್ಯ ಹಾಂ ಅಪರಿಗ್ರಹ ಬ್ರಹ್ಮಚರ್ಯ ಇದು ಯಾವುದು ಯಮ ನಮ್ಮ ಜೀವನವನ್ನು ಕಂಟ್ರೋಲ್ನಲ್ಲಿ ಇಟ್ಟುಕೊಂಡು ನಮ್ಮ ಜೀವನವನ್ನು ಶುದ್ಧವಾಗಿಸ್ತಕ್ಕಂತಹ ಐದು ಸಾರ್ವಭೌಮ ವ್ರತಗಳು ಸಾರ್ವಕಾಲಿಕ ವ್ರತಗಳು ನಿಯಮ ಶೌಚಾದಿ ನಿಯಮ ಶೌಚಾ ಸಂತೋಷ ತಪಸ್ವಾಧ್ಯ ಈಶ್ವರ ಪ್ರಣಿದಾನ ಈ ಐದು ನಿಯಮಗಳು ಇದು ಬೇಕು ನಂತರ ಪದ್ಮಾದಿಯುಕ್ತ ಆಸನಂಚ ಪ್ರಾಣಾಯಾಮೋ ಮರುಜ್ಜಯ ಪದ್ಮಾಸನ ಸುಖಾಸನ ವೃಶ್ಚಿಕಾಸನ ನಿಮಗೆ ಯಾವ ಯಾವ ಆಸನದಲ್ಲಿ ಕೂತರೆ ಹೆಚ್ಚು ಸಮಯ ಮನಸು ಅಂತಕ್ಕಂಥದ್ದು ಪರಮಾತ್ಮಲ್ಲಿ ಇರಬೇಕು ಮ ದೇಹದಲ್ಲಿರಬಾರ್ದು ಕೊನೆಗೆ ಅಯ್ಯೋ ನೋವಾಯಿತು ಸೊಂಟ ನೋವು ಮಂಡಿ ನೋವು ಅಂತ ಯಾಕೆ ಯಾವುದೋ ಒಂದು ಆಸನ ತೀರ್ಚಿಬಿಟ್ಟ ಹಾಗಾಗಬಾರ್ದು ಯಾವ ಆಸನದಲ್ಲಿ ಕೂತರೆ ಮನಸ್ಸು ಸುಖವಾಗಿ ಪರಮಾತ್ಮನಲ್ಲಿಯೇ ನಿಲ್ಲುತ್ತದೆಯೋ ಆ ಆಸನವನ್ನು ಅವರವರು ಆರಿಸ್ಕೋಬೇಕು ಮತ್ತು ಮರುಜ್ಜಯ ಪ್ರಾಣಾಯಾಮ ನಮ್ಮ ಹರಿತಾ ಇರತಕ್ಕಂತಹ ಪ್ರಾಣದ ಪ್ರವಾಹ ಕರೆಂಟ್ ಆ ಪ್ರಾಣದ ಕರೆಂಟ್ ಅದನ್ನು ನಿಯಮಬದ್ಧಗೊಳಿಸುವುದು ಅದೇ ಪ್ರಾಣಾಯಾಮ ಪ್ರತ್ಯಾಹಾರೋ ಜಯ ಪ್ರೋಕ್ತ ಮನಸ್ಸು ಫಿಲಂ ಟಾಕೀಸ್ಗೆ ಹೋದರೆ ಫಿಲಂ ಟಾಕೀಸಿಂದ ವಾಪಸ್ ಎಳ್ಕೊಂಡು ಬರೋದು ಪ್ರತ್ಯಾಹಾರ ಅದಕ್ಕೆ ಜಯ ಅಂತ ಕರೀತಾರೆ ನೋಡಿ ಅದಕ್ಕೊಂದು ಹೊಸ ಟೆಕ್ನಿಕಲ್ ಟರ್ಮ್ ಜಯ ಅಂದರೆ ಅದು ಪ್ರೋಕ್ತ ಧ್ಯಾನಂ ಈಶ್ವರ ಚಿಂತನಂ ಈಶ್ವರನನ್ನೇ ಚಿಂತನೆ ಮಾಡಿದ್ರೆ ಧ್ಯಾನ ಅಂತ ಅರ್ಥ ಅದೇ ಬೇರೆ ಯಾರನ್ನ ಚಿಂತನೆ ಮಾಡ್ತಾ ಇದ್ರೆ ಧ್ಯಾನ ಅಂತ ಅರ್ಥ ಅಲ್ಲ ಧ್ಯಾನಕ್ಕಂತ ಮಹತ್ವವಾಗಿರ್ತಕ್ಕಂಥ ಹೆಸರು ಕೊಟ್ಟಿದ್ದಾರೆ ಮನೋರ್ಧೃತಿರ್ಧಾರಣ ಸ್ಯಾತ್ ಸಮಾಧಿರ್ಬ್ರಹ್ಮಣಿ ಸ್ಥಿತಿ ಯಾವುದು ಧೃತಿ ಮನಸ್ಸನ್ನು ಒಂದು ಕಡೆ ಹಿಡಿದು ನಿಲ್ಲಿಸುವಿಕೆ ಆ ಕ್ರಿಯೆ ಉಂಟೋ ಅದಕ್ಕೆ ಧಾರಣ ಅಂತ ಹೆಸರು ಹಾಗೆ ಆ ಮನಸ್ಸು ಅಲ್ಲಿ ನಿಂತ ಮೇಲೆ ಧ್ಯಾನದಲ್ಲಿ ಪಳಗಿದ ಮೇಲೆ ಅದು ಯಾವಾಗ ಆ ಬ್ರಹ್ಮದಲ್ಲಿಯೇ ಮುಳುಗಿ ಏಕೀ ಭಾವವನ್ನು ಹೊಂದುತ್ತದೆಯೋ ಬ್ರಹ್ಮಣಿ ಸ್ಥಿತಿ ಬ್ರಹ್ಮದಲ್ಲಿ ನಿಲ್ಲುತ್ತದೆಯೋ ಅಂತಹ ನಿಲುಗಡೆಗೆ ಸಮಾಧಿ ಅಂತ ಹೆಸರು ಅಮೂರ್ತವು ಚೇದ್ರೆಣೀ ಸ್ಯಾತ್ತು ಮೂರ್ತಿ ವಿಚಿಂತೆಯೇ ಈಗ ಇಷ್ಟು ಹೇಳಿದಂತಹ ಅಮೂರ್ತ ಧ್ಯಾನ ಬ್ರಹ್ಮದ ಅಮೂರ್ತ ಧ್ಯಾನವನ್ನು ಯಾರೂ ಮಾಡಲಿಕ್ಕಾಗುವುದಿಲ್ಲವೋ ಅಂತವರು ಬ್ರಹ್ಮದ ಮೂರ್ತಿಯನ್ನ ಕುರಿತು ಚಿಂತಿಸಿ ಏನದು ಹೃತ್ ಪದ್ಮ ಕರ್ಣಿಕಾ ಮಧ್ಯೆ ಚಕ್ರ ಗದಾದರಹ ಈ ಹೃತ್ ಪದ್ಮ ಅಂತಿದೆ ಅಲ್ಲಿ ಮೊದಲು ಹೃದಯದಲ್ಲಿ ಒಂದು ಪದ್ಮ ಹೃದಯ ಪದ್ಮವನ್ನ ಅನಾಹತ ಚಕ್ರವನ್ನ ಕುರಿತು ಚಿಂತಿಸಬೇಕು ಹನ್ನೆರಡು ದಳದ ಹೊಳಿತಾ ಇರತಕ್ಕಂತಹ ಆ ಕಮಲದ ಮಧ್ಯದಲ್ಲಿ ಶಂಕಚ ಚಕ್ರ ಗದಾಧರಹ ಆ ಹರಿಯನ್ನು ಕುರಿತು ಆ ಮೂರ್ತಿ ಧ್ಯಾನವನ್ನು ಮಾಡಿ श्री कौ श्रीवत्स कौस्तुभ युतो वनमलाश्रियाायुत मत आत श्रीवत्स श्री अवंत दिव्य मच्छे धर्मीरतकवनो कौस्तुभ हारे हा वनमाल शोभस्त काले मले नि शुद्ध बुद्धियुक्त सत्यानंदावयपर आत निंदेद यवन शुद्धनु याव ಪಾಪದ ಲೇಷವಿಲ್ಲದವನು ಬುದ್ಧಿಯುಕ್ತಃ ಜ್ಞಾನಸ್ವರೂಪನು ಸತ್ಯಾನಂದ ಆಹ್ವ ಆಹ್ವಯ ಪರಃ ಅವನನ್ನು ಪರನೋ ಅಂದರೆ ಪರಮೇಶ್ವರನೂ ಸತ್ಯನೂ ಮತ್ತೆ ಆನಂದನೋ ಎಂಬುದಾಗಿ ಉಪನಿಷತ್ತುಗಳು ಹೇಳ್ತವೆ ಅವನಿಗೆ ಆತ್ಮಹಂ ಪರಮಂ ಬ್ರಹ್ಮ ಪರಮ ಜ್ಯೋತಿರೇವತು ಚತುರ್ವಿಶತಿ ಮೂರ್ತಿ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 ಮತ್ತೆ ಆ ಒಂದು ಮೂರ್ತಿಯನ್ನು ಎಲ್ಲಿ ಧ್ಯಾನಿಸಬೇಕು ಶಾಲಗ್ರಾಮ ಶಿಲಾಸ್ಥಿತ ಎದುರುಗಡೆ ಇಟ್ಕೊಂಡಿರ್ತಕ್ಕಂತಹ ವಿಷ್ಣುವಿನ ಒಂದು ಮೂರ್ತಿಯಾಗಿರ್ತಕ್ಕಂಥ ಶಿಲಾಮೂರ್ತಿಯಾಗಿರ್ತಕ್ಕಂತಹ ಶಾಲಗ್ರಾಮದಲ್ಲಿ ಈ ಮೂರ್ತಿಯನ್ನು ಕುರಿತು ಚಿಂತನೆ ಮಾಡಿ ದ್ವಾರಕಾದಿ ಶಿಲಾಸಂಸ್ಥೋ ಧ್ಯೇಯ ಪೂಜ್ಯೋಪಿ ವಾಹರಿ ಅಥವಾ ಅವನನ್ನು ಆತ ದ್ವಾರಕದಲ್ಲಿ ಇದ್ದಾನೆ ಮಥುರೆಯಲ್ಲಿದ್ದಾನೆ ಹೀಗೆ ಪುರಿಯಲ್ಲಿದ್ದಾನೆ ಈ ರೀತಿಯಲ್ಲಾಗಿಯೂ ಧ್ಯಾನಿಸಬಹುದು ಅಥವಾ ಶಿಲಾದಿಗಳಲ್ಲೂ ಕೂಡ ಅರ್ಚಾದಿ ರೂಪದಲ್ಲೂ ಕೂಡ ಆತನನ್ನು ಧ್ಯಾನಿಸಬಹುದು ಮನಸ್ಸೋ ಅಭಿಪ್ಸಿತಂ ಪ್ರಾಪ್ಯ ದೇವೋ ವೈಮಾನಿಕೋ ಭವೇ ಇದರಿಂದ ಏನಾಗತ್ತೆ ನಾವು ಏನೇನು ಮನಸ್ಸಲ್ಲಿ ಚಿಂತಿಸ್ತೇವೆಯೋ ಧ್ಯಾನ ಮಾಡುವಾಗ ನಮ್ಗೆ ಅದು ಸಿಗಲಿ ಇದು ಸಿಗಲಿ ಅಂತ ಅದನ್ನು ಆತ ಹೊಂದಿ ಯಾರೋ ಧ್ಯ ಯಾರು ಧ್ಯಾನ ಮಾಡ್ತೋ ವೈಮಾ ದೇವೋ ವೈಮಾನಿಕೋ ಭವೇತು ದೇವ ಶರೀರವನ್ನೇ ಹೊಂದಿ ಆತ ವಿಮಾನದೊಂದಿಗೆ ಕೂಡಿದವನಾಗುತ್ತಾನೆ ಆ ದಿವ್ಯ ವಿಮಾನವನ್ನು ಕೂಡಿಕೊಂಡು ಆತ ದೇವಲೋಕಕ್ಕೆ ಹೋಗ್ತಾನೆ ನಿಷ್ಕಾಮ ಸರಿ ಈಗ ಸಕಾಮ ಮಾಡಿದರೆ ಇದಾಯ್ತು ನಿಷ್ಕಾಮವಾಗಿ ಮಾಡಿದರೆ ಧ್ಯಾನವನ್ನು ಮುಕ್ತಿ ಮಾಪ್ನೋತಿ ಅವನಿಗೆ ಮುಕ್ತಿಯೇ ಫಲ ಮುಕ್ತಿಯೇ ಸಿಗ್ತದೆ ಅವನಿಗೆ ಮೂರ್ತಿಂ ಧ್ಯಾಯನ್ ಸ್ತುವನ್ ಜಪನ್ ಮೂರ್ತಿಯನ್ನು ಧ್ಯಾನಿಸಿದವನಾಗಿ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 ಪೂರ್ಣಸ್ಯ ಪೂರ್ಣಮೂರ್ಣಮೇವಶಿಷ್ಯತೆ ಓ ಶಾಂತಿಶಾಂತ ಹರಿ ತತ್ಸತ್ ಶ್ರೀರಕೃಷ್ಣರ್ಪಣಮಸ್ತೂ